ಮೂರು ಕೋಟಿಯ ಮೇಲೆ ಶೋಭಿಪ ಈರದಕ್ಕೂ ಎಪ್ಪತ್ತು ಸಾವಿರ ಮಾರುತಾಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲಿ ತಾರಮಿಸುತ್ತೇನೆಂದು ತಿಳಿದೇಹ ಸೂರಿಗಳು ದೇವತೆಗಳವರ ಶರೀರವೇ ಸುಕ್ಷೇತ್ರ ಅವರಾರ್ಚನೆಯ ಹರಿಪೂಜೆ ಮೂರು ಕೋಟಿಯ ಮೇಲೆ ಶೋಭಿಸುವ ಎಪ್ಪತ್ತೆರಡು ವೈದೇವರ ರೂಪಗಳ ಅಂತರ್ಯಾಮಿಯಾದ ಪರಮಾತ್ಮ ವಿಷ್ಣು ಶರೀರದಲ್ಲಿ ಪ್ರತಿ ಎಲ್ಲ ಜೀವರಾಶಿಗಳಲ್ಲಿ ವಿಹಾರ ಮಾಡ್ತಾನೆ ಅಂತ ಯಾರು ತಿಳಿತಾರೋ ಅಂತಹ ಜ್ಞಾನಿಗಳು ದೇವತೆಗಳೇ ಅವರ ಶರೀರ ಉತ್ತಮವಾಗಿರುವಂತ ಕ್ಷೇತ್ರ ಅವರ ಅರ್ಚನೆಯೇ ಭಗವಂತನ ಪೂಜೆ ಅಂತ ತಿಳಿಸ್ತಾರೆ ಈ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡುವಂತ ಧ್ಯಾನಾದಿಗಳನ್ನು ಮಾಡುವಂಥ ಅಧಿಕಾರಿಗಳು ದೇವತೆಗಳೇ ಸರಿ ಅವರು ಉತ್ತಮ ಅಧಿಕಾರಿಗಳು ಅವರನ್ನು ಭಗವಂತನ ಭಕ್ತರು ಅಂತ ಆಧಾರ ಮಾಡೋದು ಭಗವಂತನಿಗೆ ಮಾಡುವಂಥ ಶ್ರೇಷ್ಠವಾಗಿರುವಂತಹ ಪೂಜೆ ಅಂತ ಭಗವಂತನಂತೆ ಭಗವಂತನ ಭಕ್ತರನ್ನು ಕೂಡ ಪೂಜೆ ಮಾಡಬೇಕು ಅಂತ ಇಲ್ಲಿ ಸೂಚನೆಯನ್ನು ಮಾಡ್ತಾರೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ತಾರೆ ಯದಿಚ್ಚ ಸಿಂಹಾರಾಜ ತರುವ ಸರ್ವತೀರ್ಥಾವಗಾಹನ ವಿಪ್ರಪಾದ ವಿನಿರ್ಮುಕ್ತಂ ತೋಯ್ ಶಿರಸಿಧಾರಯಂತ್ ಒಂದು ವೇಳೆ ಭೂಮಂಡಲದಲ್ಲಿರುವಂತಹ ಸಕಲ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದು ದೈಹಿಕವಾಗಿ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಅಶಕ್ತತೆ ಅನ್ನೋದಿದ್ದಾಗ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದಾಗ ಅದೇ ಫಲವನ್ನು ಪಡಿಬೇಕು ಅಂತಾದರೆ ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸಿಧಾರಯ್ಯ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಅಲ್ಲಿ ಯಜ್ಞವರಾಹ ಎಲ್ಲ ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ ಅನ್ನೋದಿರುತ್ತೆ ಆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಆ ಎಲ್ಲ ಭೂಮಂಡಲದಲ್ಲಿರುವಂಥ ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಫಲ ಬರ್ತಾಯಿದೆಯೋ ಅಂತ ಉತ್ಕೃಷ್ಟವಾಗಿರುವಂತಹ ಫಲ ಬರುತ್ತೆ ಅಂತ ತಿಳಿಸ್ತಾರೆ ಅದಕ್ಕೆ ದುಷ್ಟಾಂತವನ್ನು ನೋಡಬೇಕು ಅಂತಾದರೆ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಆ ಭೃಗುರುಷಗಳ ಪಾದ ಪ್ರಕ್ಷಾಲನವನ್ನು ಪರಮಾತ್ಮ ಶ್ರೀನಿವಾಸ ತಾನೂ ಮಾಡಿ ಎಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡಿರುವಂಥ ವಿವರವನ್ನು ಪುರಾಣ ವರ್ಣನೆ ಮಾಡ್ತಾಯಿದೆ ಆದ್ದರಿಂದ ಆ ವಿಪ್ರ ಪಾದದಲ್ಲಿ ಯತಿಗಳ ಪಾದದಲ್ಲಿ ಆ ಎಲ್ಲ ಯಜ್ಞವರಾಹ ನಾಮಕ ಪರಮಾತ್ಮರ ಜೊತೆಗೆ ಎಲ್ಲ ನದ್ಯಾಭಿಮಾನಿ ದೇವತೆಗಳ ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ ಇರತ್ತೆ ಅಂತ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಆಶಕ್ತರಿಗೆ ಈ ರೀತಿಯಾಗಿ ಸುಲಭವಾಗಿ ಅನುಸಂಧಾನ ಮಾಡುವಂತಹ ಮಾರ್ಗವನ್ನು ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ ಈ ರೀತಿಯಾಗಿ ಮಾಡಬೇಕು ಅಂತ ವಾಯುದೇವರ ರೂಪಗಳು ಮೂರು ಕೋಟಿ ಅಂತ ಮಹಾಭಾರತ ತತ್ಪರ್ಯ ನಿರ್ಣಯದಲ್ಲೂ ಕೂಡ ತಿಳಿಸ್ತಾರೆ ವಾಲ್ಮೀಕಿ ರಾಮಾಯಣದಲ್ಲೂ ಈ ರೀತಿಯಾಗಿ ತಿಳಿಸ್ತಾರೆ ತ್ರಿಕೋಟಿ ರೂಪಂ ಪವನಶ್ಚಮೇಸುತ ಹೀಗೆ ಮೂರು ಕೋಟಿಯ ಮೇಲೆ ಶೋಭಿಪ ಈರಧಿಕ ಎಪ್ಪತ್ತು ಕೋಟಿಯ ಮೇಲೆ ಎಪ್ಪತ್ತೆರಡು ಆ ನಾಡಿಗಳಲ್ಲಿ ವಾಯುದೇವರ ಅಂತರ್ಯಾಮಿಯಾಗಿರುವಂಥ ಪರಮಾತ್ಮ ಲಕ್ಷ್ಮೀಪತಿ ವಿಹಾರ ಮಾಡ್ತಾನೆ ಅಂತ ತಿಳಿದು ಯಾರು ಚಿಂತನೆ ಮಾಡ್ತಾರೋ ಅವರು ದೇವತೆಗಳು ಅವರ ಶರೀರ ಅನ್ನೋದು ಉತ್ತಮವಾಗಿರುವಂತಹ ಕ್ಷೇತ್ರಗಳು ಅವರ ಪೂಜೆಯೇ ಭಗವಂತನ ಪೂಜೆ ಚರಬ್ರಹ್ಮ ವೈಷ್ಣವಾ ಅಂತ ಅಂತಹ ಜ್ಞಾನಿಗಳು ಭಗವಂತನ ಉತ್ತಮ ಪ್ರತೀಕ ಅಂತ ತಿಳಿಸ್ತಾರೆ ವಾಯುದೇವರ ಮೂರು ಕೋಟಿ ರೂಪಗಳು ಶೋಭಾಯಮಾನವಾಗಿ ಹೇಗಿದೆ ಅಂತ ಋಗ್ವೇದ ಮಂತ್ರ ವರ್ಣನೆಯನ್ನು ಮಾಡ್ತಾ ಇದೆ ರುಕ್ಮೈ ಆಯುಧೈ ಬಂಗಾರದಂತೆ ಹೊಳೆಯುವಂತಹ ಆಯುಧ ಆಭರಣ ಎಲ್ಲವನ್ನು ಧಾರಣೆ ಮಾಡಿದ್ದಾರೆ ವಾಯುದೇವರು ಮೂರು ಕೋಟಿ ರೂಪಗಳು ರೂಪಿ ಪರಮಾತ್ಮ ಹೇಗೆ ಶೋಭಾಯಮಾನವಾಗಿ ಹೊಳಿತಾಯಿದಾನೋ ಅದೇ ರೀತಿಯಾಗಿ ವಾಯುದೇವರು ಭ್ರಾಜಂತೆ ಅಂದರೆ ಶೋಭಾಯಮಾನವಾಗಿ ಇದ್ದಾರೆ ಜಗತ್ತನ್ನು ಬೆಳಕ್ತಾರೆ ಎಲ್ಲ ರೂಪಗಳು ಕೂಡ ಸಮಾನ ಕಾಂತಿಯನ್ನು ಹೊಂದಿದೆ ಮೂರುವರೆ ಕೋಟಿ ರೂಪಗಳು ವಾಯುದೇವರಿಗೆ ಇಂಥ ಉತ್ಕೃಷ್ಟವಾಗಿರತಕ್ಕಂಥ ಮಹಿಮೆ ಹೇಗೆ ಬಂತು ಅಂತಂದರೆ ಕಮ್ ಕಪಿಲ ನಾಮಕ ಪರಮಾತ್ಮನ ಮುಂದೆ ಶುಭೆಯ ಮಂಗಳಕರವಾದ ನೃತ್ಯ ಗಾನಾದಿ ಸೇವೆಯನ್ನು ಮಾಡ್ತಾಯಿದ್ದಾರೆ ಆದ್ದರಿಂದ ಇಂತಹ ವಾಯುದೇವರು ಪ್ರಧಾನ ಮರುತ್ ಅಂದರೆ ಪ್ರಧಾನ ವಾಯುದೇವರು ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಮೂರುವರೆ ಕೋಟಿ ರೂಪಗಳನ್ನು ಧಾರಣೆ ಮಾಡಿ ಶೋಭಾಯಮಾನವಾಗಿ ಇದ್ದಾರೆ ಅನ್ನೋ ವಿಚಾರವನ್ನು ಕೋಟಿಯ ಮೇಲೆ ಶೋಭಿಪ ಈರಧಿಕ ಎಪ್ಪತ್ತು ಸಾವಿರ ಮಾರುತ ಅಂತರ್ಯಾಮಿ ಆ ವಾಯುದೇವರ ಅಂತರ್ಯಾಮಿಯಾಗಿ ಪ್ರತಿದಿನ ಲಕ್ಷ್ಮೀಪತಿಯಾದ ಪರಮಾತ್ಮ ವಿಹಾರ ಮಾಡ್ತಾನೆ ಅಂತ ತಿಳಿಸ್ತಾರಲ್ಲಿ ಇನ್ನು ಉತ್ತರಖಾಂಡ ರಾಮಾಯಣದಲ್ಲಿ ಅಗಸ್ತ್ಯರು ಪರಮಾತ್ಮ ಶ್ರೀರಾಮಚಂದ್ರನಿಗೆ ರಾವಣನ ದಿಗ್ವಿಜಯ ವೃತ್ತಾಂತವನ್ನು ಹೇಳುವ ಸಂದರ್ಭದಲ್ಲಿ ಹೇಗೆ ಹೇಳ್ತಾರೆ ರಾವಣ ಪಶ್ಚಿಮ ಸಮುದ್ರದ ಒಂದು ದ್ವೀಪದಲ್ಲಿ ಕಪಿಲನನ್ನು ಕಂಡು ಯುದ್ಧಕ್ಕೆ ಕರೆದ ಕಪಿಲ ಅವನಿಗೆ ತನ್ನ ಮೈಯಲ್ಲಿ ವಿಶ್ವರೂಪವನ್ನು ತೋರಿಸಿ ತಕ್ಷಣ ಮೆಲ್ಲಗೆ ಮುಷ್ಟಿಯಿಂದ ಹೊಡೆದ ಅದಕ್ಕೆ ರಾವಣ ಮೂರ್ಚಿತನಾಗಿ ಬಿದ್ದ ಅವನು ಮತ್ತೆ ಜಾಗ್ರತಾವಸ್ಥೆಗೆ ಬಂದಾಗ ಕಪಿಲ ರೂಪಿ ಪರಮಾತ್ಮ ಅಲ್ಲಿರಲಿಲ್ಲ ಪಾತಾಳವನ ಪ್ರವೇಶ ಮಾಡಿದ್ದ ರಾವಣ ಅಲ್ಲಿಗೂ ಹೋಗಿ ಒಂದು ಗುಹೆಯೊಳಗೆ ಇಣುಕು ನೋಡಿದಾಗ ಕಪಿಲನ ಮುಂದೆ ಅವನಂತೆ ಇರುವಂತಹ ಮೂರು ಕೋಟಿ ವೀರರು ನೃತ್ಯಗಾನಗಳಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದರು ಎಲ್ಲರೂ ಆಕೃತಿಯಲ್ಲಿ ಒಂದೇ ರೀತಿ ಚಿನ್ನದಂತೆ ಹೊಳೆಯುವಂಥ ಮೈಬಣ್ಣ ಚತುರ್ಭುಜದಲ್ಲಿ ಶಂಕ ಚಕ್ರಾದಿಗಳನ್ನು ಹಿಡಿದು ಸಾಕ್ಷಾತ್ ಕಪಿಲರೂಪಿ ಪರಮಾತ್ಮನಂತೆ ಕಾಣ್ತಾ ಇದ್ರು ಕಪಿಲನ ಹತ್ತಿರ ಮಹಾಲಕ್ಷ್ಮಿ ದೇವಿ ಸೇವೆ ಮಾಡ್ತಾ ಇದ್ಲು ರಾವಣ ಕಾಮಾತುರನಾಗಿ ದೇವಿಯನ್ನು ಅಪಹಾರ ಮಾಡಲಿಕ್ಕೆ ಬಂದಾಗ ಕಪಿಲ ಒಮ್ಮೆ ರೋಷದಿಂದ ಬುಸುಗುಡ್ತಾನೆ ಆ ಶ್ವಾಸವಾಯುವಿಗೆ ರಾವಣ ತಿರುಗಿ ಮೂರ್ಛಿತನಾಗಿ ಬಿದ್ದ ಮತ್ತು ಎಚ್ಚೆತ್ತು ಕಣ್ತರಿದಾಗ ಇನ್ನೊಮ್ಮೆ ವಿಶ್ವರೂಪವನ್ನು ತೋರಿಸ್ದ ಯಾರ ನೀನು ಅಂತ ಕೇಳ್ದ ರಾವಣ ನಾನು ಯಾರಾದ್ರೇನೋ ನಿನಗೆ ಮೃತ್ಯು ಆಗಲಿರುವವನು ಅಂತ ತಿಳಿ ಅಂತ ಹೇಳ್ದ ಕಪಿಲ ರಾವಣ ಭಯಭೀತನಾಗಿ ಅಲ್ಲಿಂದ ಓಡಿ ಇಷ್ಟು ಇಷ್ಟು ವಿಚಾರವನ್ನು ಹೇಳಿ ಅಗಸ್ತ್ಯರು ಶ್ರೀರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾರೆ ಈ ಮೂರು ಕೋಟಿ ವೀರರು ಕಪಿಲ ರೂಪಿಯಾದ ನಿನ್ನ ಮಕ್ಕಳೇ ಅಂತ ತಿಳಿಸ್ತಾರೆ ಮಹಾಬಲಿಷ್ಠನಾಗಿರುವಂಥ ಕಪಿಲನಾಮಕ ಪರಮಾತ್ಮನು ನಾನೇ ಮೂರು ಕೋಟಿ ರೂಪಗಳಿಂದ ಅವತಾರ ಮಾಡಿರುವಂಥ ವಾಯುದೇವರು ನನ್ನ ಪುತ್ರ ಪುನಃ ಯುದ್ಧಕ್ಕೆ ಕರೀತಾ ಇದ್ದ ರಾವಣನನ್ನು ಒಂದೇ ಮುಷ್ಟಿಯಿಂದ ನಾನು ಬೀಳಿಸದೆ ಅದೇ ರೀತಿಯಾಗಿ ವಾಯುದೇವರು ಒಂದೇ ಮುಷ್ಟಿಯಿಂದ ಬೀಳಿಸಿದ್ರು ಪಟ್ಟಾಭಿಷಿಕ್ತನಾದ ಶ್ರೀರಾಮಚಂದ್ರ ಮುನಿಗಳ ಮುಂದೆ ಹೇಳಿದ ಮಾತಿದು ಕಪಿಲರೂಪಿ ಪರಮಾತ್ಮನನ್ನು ಆರಾಧನೆ ಮಾಡುವಂಥ ಈ ಮೂರು ಕೋಟಿ ವಾಯುದೇವರ ರೂಪಗಳೇ ವಾಮನಾವತಾರದಲ್ಲಿ ತ್ರಿವಿಕ್ರಮನ ಪಾದಸ್ಪರ್ಶದಿಂದ ಬಿರುಕು ಬಿಟ್ಟ ಬ್ರಹ್ಮಾಂಡ ಕಟಾಹದಿಂದ ಹೊರಗಿನ ಆವರಣದ ಜಲ ಒಳಗೆ ಬರದೇ ಇದ್ದಂತೆ ತಡೆದವರು ಇದೇ ವಾಯುದೇವರೇ ಶರೀರದಲ್ಲಿ ರೋಮಕೋಪುಗಳಲ್ಲೂ ನಾಡಿಗಳಲ್ಲೂ ಇವೇ ಮೂರು ಕೋಟಿಯ ಮೇಲೆ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ವಾಯುದೇವರು ಸನ್ನಿಹಿತರಾಗಿದ್ದಾರೆ ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಲಕ್ಷ್ಮೀಪತಿ ಅಷ್ಟೇ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಯಾರು ತಿಳ್ಕೋತಾರೋ ಅಂತಹ ದೇವತೆಗಳೇ ಸರಿ ಅಜ್ಞಾನಿಗಳು ಇದನ್ನು ತಿಳಿಯೋದಕ್ಕೆ ಸರ್ವತಾ ಸಾಧ್ಯ ಇಲ್ಲ ಅವರ ಶರೀರ ಅನ್ನೋದು ಭಗವಂತನಿಗೆ ಇಷ್ಟವಾಗಿರುವಂಥ ಉತ್ತಮವಾದ ಕ್ಷೇತ್ರ ಅವರ ಪೂಜೆಯನ್ನು ಮಾಡಿದರೆ ಅವರಿಗೆ ಆಧಾರ ಸತ್ಕಾರ ಇತ್ಯಾದಿ ಎಲ್ಲ ಮಾಡಿದರೆ ಅದೇ ಭಗವಂತನ ಪೂಜೆ ಅದೇ ಸುಲಭ ಮತ್ತು ಶೀಘ್ರ ಫಲದಾಯಕ ಜ್ಞಾನಿಗಳು ತಮ್ಮ ಶರೀರದಲ್ಲಿ ಹರಿವಾಯುಗಳು ಪ್ರೀತಿಯಿಂದ ವಿಹಾರ ಮಾಡೋದನ್ನು ಕಂಡು ಪ್ರತ್ಯಕ್ಷವಾಗಿ ಸಂತೋಷಪಡ್ತಾರೆ ಉಪಾಸನೆಯನ್ನು ಮಾಡ್ತಾರೆ ಇಂತಹ ಶರೀರವನ್ನು ಭಗವಂತನ ವಾಯುದೇವರ ಉತ್ತಮ ಪ್ರತೀಕ ಅನ್ನುವಂತೆ ಅದನ್ನ ಚಿಂತನೆಯನ್ನು ಮಾಡ್ತಾರೆ ಹೀಗಾಗಿ ಅವರ ಶರೀರ ಚಲಪ್ರತಿಮೆಯಾಗಿ ಅಚಲ ಪ್ರತಿಮೆಗಳಾಗಿರುವಂತಹ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗಿಂತ ಶ್ರೇಷ್ಠ ಅಂತ ಕರೆಸ್ಕೊಳತ್ ಭಾಗವತದಲ್ಲಿ ತಿಳಿಸ್ತಾರೆ ನಹ್ಯಮಯಾನಿ ತೀರ್ಥಾನಿ ನ ದೇವ ತೇ ಪುನಂತಿ ಉರುಕಾಲೇನ ದರ್ಶನ ದೇವ ಸಾಧವ ಇಷ್ಟೆಲ್ಲ ಜ್ಞಾನಿಗಳ ಅನುಸಂಧಾನ ಮಾಡೋದ್ರಿಂದ ಚರಬ್ರಹ್ಮ ವೈಷ್ಣವ ಅಂತ ಪರಮಾತ್ಮನ ಉತ್ತಮ ಪ್ರತೀಕಗಳಾಗಿದ್ದರಿಂದ ಚಲಪ್ರತಿಮೆಗಳು ಅಂತ ಕರೆಸಲ್ಪಡೋದ್ರಿಂದ ಅಂತಹ ಜ್ಞಾನಿಗಳ ದರ್ಶನದಿಂದ ತೇ ಪುನಂತಿ ನಮ್ಮನ್ನು ಅವರು ಪಾವನ ಮಾಡ್ತಾರೆ ಅದಕ್ಕೆ ದೃಷ್ಟಾಂತ ಕೆಂಡ ಕಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಲು ದಯಿಸದಿಪ್ಪುದೆ ಕೆಂಡಕ್ಕೆ ಸುಡುವುದು ದಹನ ಮಾಡುವುದು ಸ್ವಭಾವ ಹೇಗೋ ಹಾಗೆ ಜ್ಞಾನಿಗಳಿಗೆ ಸಜ್ಜನರನ್ನು ಪಾವನ ಮಾಡೋದು ಸ್ವಭಾವ ತೇ ಪುನಂತಿ ಉರುಕಾಲೇನ ಶೀಘ್ರದಲ್ಲಿ ಪಾವನ ಮಾಡ್ತಾರೆ ಅಂದ್ರೆ ಅರ್ಥ ತೀರ್ಥಾಭಿಮಾನಿ ದೇವತೆಗಳನ್ನು ಅಲ್ಲಿ ಹೋಗಿ ಸ್ನಾನ ಸಂಕಲ್ಪ ಸಹಿತವಾಗಿ ಸ್ನಾನ ಮಾಡಿ ಆಮೇಲೆ ಪಾವನವನ್ನ ಹೊಂದೋದು ಇತ್ಯಾದಿ ಎಲ್ಲ ಸ್ವಲ್ಪ ಸಮಯಾವಕಾಶ ಬೇಕು ಅದೇ ರೀತಿಯಾಗಿ ಮೃತ್ ಶಿಲಾಮಯ ಅಷ್ಟವಿದ ಪ್ರತಿಮೆಗಳಲ್ಲಿ ಪಂಚಗೋಲಕ ಚಿಂತನೆ ಗೋಲಕತ್ರಯ ಚಿಂತನೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತಾದಾಗ ಸೊ ಅದಕ್ಕೂ ಕೂಡ ಸ್ವಲ್ಪ ಕಾಲಾವಕಾಶ ಬೇಕು ಆದರೆ ಜ್ಞಾನಿಗಳು ತೇ ಪುನಂತಿ ಉರುಕಾಲೆಯ ಶೀಘ್ರದಲ್ಲಿ ನಮ್ಮನ್ನು ಪಾವನ ಮಾಡ್ತಾರೆ ಜ್ಞಾನಿಗಳ ಸ್ವಭಾವ ಯಾಕೆಂದರೆ ಸದಾರಿ ಕಾಲ ಪರಮಾತ್ಮನನ್ನು ನಿರಂತರವಾಗಿ ಸ್ತೋತ್ರ ಮಾಡ್ತಾರೆ ಚಿಂತರಾದೆಗಳನ್ನು ಮಾಡ್ತಾರೆ ನೀರಿನ ತೀರ್ಥಗಳಾಗಲಿ ಕಲ್ಲಿನ ದೇವರಾಗಲಿ ದರ್ಶನ ಮಾತ್ರದಿಂದಲೇ ಪಾವಿತ್ರ್ಯವನ್ನು ಉಂಟು ಮಾಡೋದಿಲ್ಲ ಅವರಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಿದರೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ ಅದು ಬಹಳ ಕಾಲ ಸೇವೆ ಮಾಡಬೇಕಾಗತ್ತೆ ಕಾಲಾವಕಾಶ ಬೇಕಾಗತ್ತೆ ಜ್ಞಾನಿಗಳಾದರೆ ಹಾಗಲ್ಲ ದರ್ಶನ ಮಾತ್ರದಿಂದಲೇ ನಮ್ಮನ್ನ ಪವಿತ್ರ ಮಾಡ್ತಾರೆ ಯಾಕೆಂದರೆ ತೀರ್ಥಗಳು ತಾವೇ ಪವಿತ್ರವಾದ ಉಪದೇಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಗುರುಗಳು ಭಗವಂತನ ಇಚ್ಛೆಯಿಂದನೇ ನಮಗೆ ಅನುಗ್ರಹವನ್ನು ಮಾಡೋದು ಭಗವಂತನೇ ಗುರುಗಳಲ್ಲಿ ಅಂತರ್ಯಾಮಿಯಾಗಿ ನಿಂತು ನಮಗೆ ಅನುಗ್ರಹವನ್ನು ಮಾಡ್ತಾರೆ ನೇರ ಜ್ಞಾನಿಗಳಾಗಿರುವಂತಹ ಗುರುಗಳನ್ನೇ ಸೇವಾ ಮಾಡಿದ್ರೆ ತಕ್ಷಣ ನಮಗೆ ಉಪದೇಶವನ್ನು ಮಾಡ್ತಾರೆ ಶೀಘ್ರದಲ್ಲೇ ಮಾಡ್ತಾರೆ ಶ್ರೀಕೃಷ್ಣ ತನ್ನ ದರ್ಶನಕ್ಕಾಗಿ ಬಂದು ಸೇರಿರುವಂಥ ವ್ಯಾಸಾದಿಮುಗಳ ಪ್ರಶಂಸೆಯನ್ನು ಮಾಡ್ತಾನೆ ಆದ್ದರಿಂದ ತೀರ್ಥಕ್ಷೇತ್ರಾದಿ ಅಚಲ ಪ್ರತಿಮೆಗಳಿಗಿಂತಲೂ ತಮ್ಮ ಶರೀರ ರೂಪವಾಗಿರ್ತಕ್ಕಂಥ ಚಲಪ್ರತಿಮೆಗಿಂತಲೂ ಜ್ಞಾನಿ ಶರೀರ ರೂಪವಾಗಿರ್ತಕ್ಕಂಥ ಚಲಪ್ರತಿಮೆ ಅತ್ಯಂತ ಶ್ರೇಷ್ಠ ಅಂತ ಈ ಸರ್ವ ಪ್ರತೀಕ ನಮಗೆ ತಿಳಿಸ್ತಾರೆ ಹಿಂದಿನ ಪದ್ಯದಲ್ಲಿ ಸಾಧಕರಿಗೆ ತಮ್ಮ ಶರೀರನೇ ಹರಿವಾಯು ಸನ್ನಿಧಾನಯುಕ್ತವಾದ್ದರಿಂದ ಪ್ರತೀಕ ಅಂತ ಹೇಳಿ ಈ ಪದ್ಯದಲ್ಲಿ ತೀರ್ಥಕ್ಷೇತ್ರಾದಿ ಎಲ್ಲ ಅಚಲ ಪ್ರತಿಮೆಗಳಿಗಿಂತಲೂ ಜ್ಞಾನಿಗಳ ಶರೀರ ಅನ್ನೋದೇ ಸುಕ್ಷೇತ್ರ ಆ ಜ್ಞಾನಿಗಳ ಪೂಜನೆ ಭಗವಂತನ ಪೂಜೆ ಅನ್ನೋ ವಿಶೇಷ ವಿಚಾರವನ್ನು ತಿಳಿಸ್ತಾರೆ ಸೂರ್ಯಗಳು ದೇವತೆಗಳು ಅವರ ಶರೀರವೇ ಸುಕ್ಷೇತ್ರ ಅವರ ರಚನೆಯೇ ಹರಿಪೂಜೆ